ಶ್ರೀಗುರುಭ್ಯೋ ನಮಃ ಹರಿ ಹಿ ಓ ಶ್ರೀಗಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರೀ ದಂ ಪುನಚವಾನ್ ವೇದವ್ಯಾಸ ಮಹರ್ಷಿ ವಿರಚಿತ ಶಿವಮಹಾಪುರದ ಮೊದಲನೇದಾದಂತಹ ವಿದ್ಯೇಶ್ವರ ಸಂಹಿತೆಯಲ್ಲಿ ಸಾಧ್ಯ ಸಾಧನ ಖಂಡವನ್ನು ನೋಡಿದೆವು ಆಮೇಲೆ ಎರಡನೇದಾದಂತಹ ರುದ್ರ ಸಂಹಿತೆಯಲ್ಲಿ ಒಂದನೆಯದಾದಂತಹ ಸೃಷ್ಟಿಖಂಡವನ್ನು ನೋಡಿದೆವು ಈಗ ಅದರಲ್ಲಿ ಎರಡನೇದಾದಂತಹ ಸತೀಖಂಡವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಇವತ್ತು ಹದಿನೆಂಟನೇ ಅಧ್ಯಾಯ ಶ್ರೀ ಓಂ ನಮಃ ಶಿವಾಯ ಅಥ ಶ್ರೀ ಶಿವಮಹಾಪುರಾಣಿ ರುದ್ರ ಸಂಹಿತಾಯಂ ಸತಿ ಖಂಡೆ ಅಷ್ಟಾಶೋಧ್ಯಾ ನಾರದ ಉಚ ರುದ್ರಪಾಶ್ ತ್ಯಿ ಗಿಭೂಚರಿತ ಕಾ ವರ್ತ್ಯಭವತ್ಾತಕಿಂಚಕಾರ ಹರಸ್ವಯಂ ನಾರದ ಕೀರ್ತಾನೆ ಬ್ರಹ್ಮನತ್ರ ಓ ಬ್ರಹ್ಮಣಿ ತಾತ ಅಪ್ಪನೆ ತಂದೆ ತಾತ ಅಂದರೆ ತಂದೆಯೇ ಅಂತೇಳಿ ಪರಮೇಶ್ವರನ ಬಳಿಗೆ ಹೋದ ನಂತರ ರುದ್ರಪಾಶ್ವೇ ತ್ವಯಿ ಗತೆ ನೀನು ಪರಮೇಶ್ವರನ ಬಳಿಗೆ ಪಕ್ಕಕ್ಕೆ ಹೋದ ನಂತರ ತತಃ ಕಮೂತ್ ಮುಂದೇನಾಯಿತು ಶಂಕರನೇನು ಮಾಡಿದನು ಎಂಬುದನ್ನು ಹೇಳು ಕಾ ವಾರ್ತಾ ಹಿ ಅಭವತ್ ಏನು ವಿಚಾರ ವೃತ್ತಾಂತ ಏನಾಯಿತು ಚರಿತ್ರೆ ಮುಂದಿನದ್ದೇನು ಕಿಂಚಕಾರ ಹರಃ ಸ್ವಯಂ ಸ್ವಯಂ ಶಂಕರನು ಸ್ವಯಂ ಶ್ರೀಹರನು ಕಿಂಚ ಏನು ಮಾಡಿದ ಅಂತೇಳಿ ನಾರದ ಕೇಳ್ತಾನೆ ಬ್ರಹ್ಮೋವ ಚ್ರಹ್ಮ ಉತ್ತರಿಸ್ತಾನೆ ಅಥಂ ಶಿವಮನೆ ಪ್ರಸನ್ನ ಪರಮೇಶ್ವರ ಆಸದಂ ಹಿಮಹಾದೇವ ಹಿಮವದ್ಗಿರಿ ಸಂಸ್ಥಿತಾರದನೆ ಹಿಂದೆ ಹೇಳಿದಂತೆ ನಾನು ಶಿವನನ್ನು ದಕ್ಷಿಣ ಮನೆಗೆ ಕರೆದೊಯ್ಯ ಲೋಸುವ ಮದುವೆ ಮಾಡಿಸ್ಲಿಕ್ಕೆ ಅಥ ಅಹಂ ಶಿವಮ್ ಪರಮೇಶ್ವರಂ ಶಿವಂ ಪರಮೇಶ್ವರನಾದ ಶಿವನನ್ನು ಕರೆದೊಯ್ಯಲು ಪ್ರಸನ್ನ ಪ್ರಸನ್ನವದನಾಗಿ ಪ್ರಸನ್ನ ಮನಸ್ಸುಳ್ಳುವನಾಗಿ ನಾನು ಆಸದಂ ಹಿಮಹಾದೇವಂ ಹಿಮವದ್ಗಿರಿ ಸಂಸ್ಥಿತ ಅಂದರೆ ಹಿಮೋತ್ಪರ್ವತದಲ್ಲಿ ಮಹಾದೇವಂ ಮಹಾದೇವನಾದ ಶಿವನನ್ನು ಆನೆತು ಕರೆದೊಯ್ಯಲು ಅವನು ಬೆಳಿಗ್ಗೆ ತೆರಳಿದೆ ಆಸದ ಮಾಂ ವೀಕ್ಷ್ಯ ಲೋಕಸ್ರಷ್ಟಾರ ಮಾಂ ವೃಷಭಧ್ವಜ ಮನಸಾ ಸಂಶಯಂಚಕ್ರೆ ಸತಿ ಪ್ರಾಪ್ತೌ ಮುಹುರ್ಮುಹು ಆಗ ಬರುತ್ತಲ್ಲಿರತಕ್ಕಂತಹ ನನ್ನನ್ನು ದೂರದಿಂದಲೇ ನೋಡಿ ಮಾಂ ಲೋಕ ಸೃಷ್ಟಾರಂ ಆಯಾಂತಂ ಬರ್ತಾ ಇರತಕ್ಕಂತಹ ಲೋಕ ಸೃಷ್ಟಾರನನ್ನು ಸೃಷ್ಟಿಕರ್ತನಾದ ನನ್ನನ್ನು ವೀಕ್ಷೆಯ ವೃಷಭಧ್ವಜ ನೋಡಿ ವೃಷಭಧ್ವಜನು ಅಂದರೆ ವೃಷಭವಾಹನಾದ ಶಿವನು ಸತೀದೇವಿಯನ್ನು ಪಡೆಯುವ ವಿಷಯದಲ್ಲಿ ಸತೀಪ್ರಾಪ್ತವು ಕೆಲಸವಾಯ್ತೋ ಇಲ್ಲವೋ ಎಂಬ ಸಂಶಯದಿಂದ ಮನಸ ಸಂಶಯಂ ಚಕ್ರೆ ಮುಹುರ್ಮುಹು ಪುನಃಪುನಃ ಸಂಶಯದಿಂದ ತವಕ ಪಡ್ತಾ ಇದ್ದ ಸಂಶಯ ಪಡ್ತಾ ಇದ್ದ ಸಂಶ್ರೆ ಸಂಶಯವನ್ನು ಮಾಡಿದ ಮುಹುರ್ಮುಹು ಪುನಃಪುನಃ ಅಥ ಪ್ರೀತ್ಯ ಹರೋ ಲೋಕೆ ಗತಿಮಶ್ರಿತ್ಯಲೀಲೆಯ ಸತ್ಯ ಭಕ್ತಿಯ ಚಂ ಕ್ಷಿಪ್ರಮುವಾಚ ಪ್ರಾಕೃತ ಉಚ ಪ್ರಾಕೃತ ಯಥ ಬಳಿಕ ಆ ಶಿವನು ಅಥ ಹರಹ ಪ್ರೀತ್ಯ ಸತ್ಯ ಸತಿ ದೇವೇಲಿನ ಪ್ರೀತಿಯಿಂದ ಸಾಮಾನ್ಯ ಜನರಂತೆ ಪ್ರಾಕೃತ ಯಥ ಪ್ರಾಕೃತ ಜನರು ಅಂದರೆ ಪ್ರಕೃತಿಯ ತ್ರಿಗುಣಗಳಿಂದ ಕೂಡಿರತಕ್ಕಂಥ ತ್ರಿ ತ್ರಿಗುಣಾತ್ಮಕರಾದ ಜನರುಗಳು ಯಾವ ರೀತಿ ಇರ್ತಾರೆ ಸಾಮಾನ್ಯರು ಅದೇ ರೀತಿಯಲ್ಲಿ ವ್ಯವಹರಿಸುತ್ತಾ ಪ್ರಾಕೃತಗತಿ ಆಶ್ರಿತ್ಯ ಲೋಕೆ ಲೀಲೆಯ ತನ್ನ ಲೀಲೆಯನ್ನು ಆ ರೀತಿಯಲ್ಲಿ ತೋರಿಸುತ್ತ ಸಾಮಾನ್ಯದ ನಂತೆ ಲೀಲೆಯನ್ನು ತೋರುತ್ತಾ ಸತ್ಯ ಭಕ್ತಿಯಾಚ ಮಾಂ ಕ್ಷಿಪ್ರಂ ವಾಚ ತನ್ನದ ಕುರಿತು ಬಹು ಬೇಗನೆ ಹೀಗೆ ಕೇಳ್ತಾನೆ ತ್ವರೆಯಿಂದ ಅರ್ಜೆಂಟು ಶೀಘ್ರವಾಗಿ ಕೇಳ್ತಾನೆ ಈಶ್ವರವಾಚ ಕಿಮ ಕಾಷಿತ್ಸುರಜ್ಯೇಷ್ಠ ಸತ್ಯರ್ಥೇ ತ್ವತ್ಸುತ ಕಥಯಸ್ವ ಯಥಾ ಸ್ವಾಂತೀರ್ಯಹೀ ಈಶ್ವರ ಹೇಳ್ತಾನೆ ದೇವಶ್ರೇಷ್ಠನಾದ ಎಲ್ಲ ಈ ಬ್ರಹ್ಮನಿ ಸತಿಯ ವಿಷಯದಲ್ಲಿ ನಿನ್ನ ಪುತ್ರ ದಕ್ಷನ ಏನು ಹೇಳಿದ ಬೇಗನೆ ಹೇಳು ಆಕಾಶೀತ್ ಸುರಜ್ಯೇಷ್ಠ ಸುರಜ್ಯೇಷ್ಠನಾದ ಬ್ರಹ್ಮನೇ ಏನು ಮಾಡಿದೆ ನೀನು ಸತ್ಯರ್ಥೇ ಸತಿಗೋಸ್ಕರವಾಗಿ ತ್ವತಃ ಸಹ ತ್ವ ಸಹ ಮಾಂ ಹಾಗೆ ನಿನ್ನ ಮಗ ದಕ್ಷ ಅವನೇನು ಮಾಡಿದ ಹ್ಞೂ ಏನು ಹೇಳಿದ ಕಥಯಸ್ವ ಯಥಾ ಸ್ವಾಂತಂ ನ ದೀರ್ಯೇನ್ ಮನ್ಮಥೇನ ಹಿ ಬೇಗನೆ ಹೇಳು ಕಥಯಸ್ವ ನಾನು ಮನ್ಮಥನಿಂದ ಕಷ್ಟವಾದ ಅವಸ್ಥೆಯನ್ನು ಪಡೆಯದಿರುವಂತೆ ಮಾಡು ಕಥೆಯಸ್ ಯಥಾ ಸ್ವಾಂತ ನ ದೀರ್ಯೇತ್ ಮನ್ಮಥೇನ ನಹಿ ನನ್ನ ಅಂತಃಕರಣವು ಮನ್ಮಥನಿಂದ ಘಾಸಿಗೊಳಿಸಲ್ಪಡದಂತೆ ಘಾಸಿಗೊಳ್ಳಲ್ಪಡುವುದಕ್ಕೆ ಮುಂಚೆ ಹೇಳು ಅಂತ ಧಾವಮಾನೋ ವಿಪ್ರಯೋಗೋ ಮಾಮೇವಚ ಸತೀಂ ಪ್ರತಿ ಅಭಿಹಂತಿ ಸುರಜ್ ಜೇಷ್ಠ ತ್ಯಕ್ ಪ್ರಾಣಧಾರಿಣೀ ಆ ಸತೀ ದೇವಿಯ ವಿರಹು ಇನ್ನಾರನ್ನು ಬಾಧಿಸದೆ ನನ್ನಲ್ಲಿಗೆ ಬಂದು ನನ್ನನ್ನು ತುಂಬ ಘಾಸಿಪಡಿಸ್ತಾ ಇದೆ ಧಾವಮಾನೋ ಓಡಾಡಿಕೊಂಡು ಓಡಿಕೊಂಡು ಧಾವಂತಿ ಧಾವಕ ಹಾಂ ಧಾವಂತ ಅಂದರೆ ಓ ಓಟ ಧಾವತಿ ಅಂದರೆ ವಿಪ್ರಯೋಗವು ಅತ್ಯಂತ ಗ್ರಾಸಿಪಡಿಸ್ತಾ ಇದೆ ನನಗೆ ಪೀಡಿಸ್ತಾ ಇದೆ ನನ್ನನ್ನು ವಿಶೇಷವಾಗಿ ವಿಕೃತವಾದ ಪ್ರಯೋಗ ವಿಕ್ ವಿಪ್ರಯೋಗ ಮಾಮೆಯವಚ ಸತೀಂ ಪ್ರತಿ ಸತಿಯನ್ನು ಕುರಿತಾದಂಥ ವಿರಹವು ನನ್ನೇ ಬಾಧಿಸ್ತಾ ಇದೆ ಅಭಿಹಂತಿ ಸೂರಜ್ಯೇಷ್ಠ ಅನ್ನನ್ನು ಪೀಡಿಸ್ತಾ ಇದೆ ಅಭಿಹಂತಿ ಸುರಜ್ಯೇಷ್ಠನೇ ಬ್ರಹ್ಮನೇ ದೇವತೆಗಳಲ್ಲಿ ಹಿರಿಯನೇ ಪಿತಾಮಹನೇ ಲೋಕಪಿತಾಮಹನೇ ತಕ್ವಾ ಅನ್ಯಂ ಪ್ರಾಣಧಾರಿಣೀ ಬೇರೆ ಎಲ್ಲರನ್ನು ಯಾರನ್ನೂ ಕೂಡ ತೊರೆದು ನನ್ನೊಬ್ಬರನ್ನೇ ಸತೀತಿ ಸತತಂ ಬ್ರಹ್ಮನ್ ವದ ಕಾರ್ಯ ಕರಮ್ಯಹಂ ಅಭೇದಾನ್ ಮಮ ಸಾ ತ್ರಿಯತ ತಥಾ ಇಲ್ಲೇ ಬ್ರಹ್ಮನೇ ನಿತ್ಯವೂ ನಾನು ಸತೀ ದೇವಿಯನ್ನೇ ಚಿಂತಿಸುತ್ತಾ ಕೆಲಸವನ್ನು ಮಾಡ್ತಾ ಇದ್ದೇನೆ ಕಾರಣ ಅವಳು ನನ್ನೊಡನೆ ಸೇರುವಂತೆ ಬಹು ಬೇಗನೆ ಪ್ರಯತ್ನವನ್ನು ಮಾಡು ಅಂತೇಳಿ ಹೇಳ್ತಾನೆ ಶಿವ ಬ್ರಹ್ಮೋವಾಚ ಇತಿರುದ್ರೋಕ್ತವಚನಂ ಲೋಕಾಚಾರ ಸುಗರ್ಭಿತ ಶುತ್ವಾಹಂ ನಾರದ ಮುನೇ ಸಾನ್ತ್ವಯನ್ ನಗದಂ ಶಿವಂ ಬ್ರಹ್ಮ ಹೇಳ್ತಾನೆ ಅಲೇ ನಾರದನೇ ಹೀಗೆ ಸಾಮಾನ್ಯ ಲೋಕವ್ಯವಹಾರದವರಂತೆ ಶಿವನು ಆಡ್ತಾ ಮಾತುಗಳನ್ನು ಕೇಳಿ ನಾನವನ್ನು ಸಮಾಧಾನಗೊಳಿಸುತ್ತಾ ಹೀಗೆ ಹೇಳಿದೆ ಬ್ರಹ್ಮೋವಾಚ ಅಂದರೆ ಲೋಕಾಚಾರ ಲೋಕಚಾರಸುಗರ್ಭಿ ಶುತ್ ಕೇಳಿ ಅಹಂ ನಾನು ನಾರದಮುನೆ ಲೈ ನಾರದ ಮುನೇ ಸಾನ್ವಯನ್ ಅಗದ ಶಿವಮನನ್ ಕುರಿತು ಹೇಳಿದೆ ಸಾಂತ್ವನ ಮಾರ್ತ ಸಾಂತ್ವನದ ಮಾತುಗಳನ್ನು ಬ್ರಹ್ಮೋವಾಚ ಸತ್ಯ ವದತಿ ಸ್ಮ ವೃಷಧ್ವಜ ತೃಣುಷುವ ನಿಜ ಸಾಧ್ಯ ಸಿದ್ಧಿತ್ಯವಧಾರಯ ಓ ಶಿವನೆ ವೃಷಧ್ವಜನೆ ಸತಿಯ ವಿಷಯದಲ್ಲಿ ದಕ್ಷನ ಏನು ಹೇಳಿದೆ ಎಂಬುದನ್ನು ಹೇಳ್ತೇನೆ ಕೇಳು ಸತ್ಯರ್ಥಂ ಯತ್ ಮಮ ಸುತ ವದತಿ ನನ್ನ ಮಗನ ದಕ್ಷನ ಏನು ಹೇಳ್ತಾನೋ ಸತಿಯ ಕುರಿತಾಗಿ ವದತಿಸ್ಮ ಹೇಳ್ತಾ ತತ್ ಶೃಣ ಶೃಣುಷು ಅದನ್ನು ಕೇಳು ನಿಜಾಸಾಧ್ಯ ನಿನ್ನಿಷ್ಟ ಆಯ್ತು ಸಿದ್ಧಿಸಿರುವುದೆಂದು ತಿಳಿ ನಿಜಾಸಾಧ್ಯ ಸಿದ್ಧಂ ನೀನು ಅಸಾಧ್ಯ ಅಂದರೆ ತಿಳಿದದ್ದು ಸಿದ್ಧವೇ ಆಗಿಬಿಟ್ಟಿದೆ ಇತಿ ಎಂದು ತಿಳಿ ದೇಯಾ ತಸ್ಮೈ ಮಯಾ ಪುತ್ರಿ ತದರ್ಥ ಪರಿಕಲ್ಪಿತ ಮಮಾಭೀಷ್ಟ್ಯವಾಕ್ಯುನ ದಕ್ಷನು ಹೀಗೆ ಹೇಳಿದ ಶಿವನಿಗೆ ನನ್ನ ಪುತ್ರಿಯನ್ನು ಮದುವೆ ಮಾಡಿಕೊಡ್ತೇನೆ ಅವನಿಗಾಗಿ ಅವಳು ನಿಶ್ಚಯಿಸಲ್ಪಟ್ಟಿರುವಳು ಈ ಕಾರ್ಯವು ನನಗೂ ಈಗ ನಿನ್ನ ಮಾತಿನಿಂದ ಮತ್ತಷ್ಟು ಅಧಿಕವಾಗಿರುವುದು ಅಂಥದ್ದು ಈ ಕಾರ್ಯದ ಒಂದು ಅಗತ್ಯ ಅವಶ್ಯಕತೆ ಅನಿವಾರ್ಯತೆ ಈಗ ನಿನ್ನ ಮಾತಿನಿಂದ ಅಂದರೆ ಬ್ರಹ್ಮನು ಹೇಳಿದ ವಿಚಾರದಿಂದ ಮತ್ತಷ್ಟು ಇದು ಹೆಚ್ಚಾಗಿದೆ ನನ್ನ ಕರ್ತವ್ಯ ಅಂಥೇಳಿ ಮತ್ ಅಂದರೆ ಮಮ್ಮ ಹೋಗಿ ಪ್ರಚೋದನೆ ಮಾಡ್ತಾನೆ ದಕ್ಷ ಹತ್ರ ಹೀಗೀಗೆ ಅಂತೇಳಿ ಆಗ ಮತ್ತಷ್ಟು ಅದು ಅದಕ್ಕೆ ಮೊದಲೇ ಕೊಡಬೇಕು ಅಂತೇಳಿ ನಾನು ವರ ಮೊದಲೇ ಈಗ ನೀನು ಪುನಃ ಮತ್ತಷ್ಟು ಅದು ಈಗ ಬಹು ಬೇಗನೆ ಸಿದ್ಧಿಸಲ್ಪಡಬೇಕದನ್ನು ಅಂತೇಳಿ ಮಾಡಬೇಕದನ್ನು ಅಂತೇಳಿ ಹೇಳ್ತಾನೆ ದಕ್ಷ ಅಂಥೇಳಿ ಮತ್ಪು ಮತ್ಪುತ್ರ್ಯಾರಾಧಿ ಮತ್ಪುತ್ರ್ಯಾ ಆರಾಧಿ ಶಂಭು ಎಂ ಸ್ವಯಂ ಪುನಃ ಸೋಪ್ಯನ್ವಿಷ್ಯತಿ ಮಾಂ ಯಸ್ಮತ್ತದಾ ದೇಜಾಮ ಹರೇ ನನ್ನ ಸುತಿಯಾದ ಸತಿಯೂ ಸಹ ಆ ಶಿವನೇ ತನ್ನ ಪತಿಯಾಗಬೇಕೆಂದು ಅವನನ್ನು ಆರಾಧಿಸಿದ್ದಾಳೆ ಮತ್ಪುತ್ರಿ ನನ್ನ ಮಗಳಿಂದ ಆರಾಧಿ ಶಂಭು ಏತದರ್ಥಂ ಸ್ವಯಂ ಪುನಃ ಇದಕ್ಕಾಗಿ ಮದುವೆ ಆಗೋದಕ್ಕೋಸ್ಕರವಾಗಿ ಪುನಃ ಅವಳು ಆರಾಧಿಸಿದ್ದಾಳೆ ಶಿವನನ್ನು ಸೋಪಿ ಅನ್ವಿಷ್ಯತಿ ಮಾಂ ಹ್ಞೂ ಯಸ್ಮಾತು ತದಾದೇಯ ಮಯಾ ಹರೇ ಆ ಶಿವನು ಸಹ ಈ ವಿಷಯಕ್ಕಾಗಿ ನನ್ನನ್ನುವಂತನ್ನು ಕೇಳುವೆಂದ ಮೇಲೆ ಕೇಳುವನು ಎಂದ ಮೇಲೆ ನಾನು ಸಹ ಸತೀದೇವಿಯನ್ನು ಆ ಶಿವನಿಗೆ ಅವಶ್ಯವಾಗಿ ಒಂದು ಮಾಡಿ ಕೊಡ್ತೇನೆ ಅವನಿಗೂ ಮದುವೆ ಆಗಲಿಕ್ಕೆ ಇಷ್ಟ ಇದೆ ನನಗೂ ಮದುವೆ ಮಾಡಿ ಕೊಡಲಿಕ್ಕೆ ಇಷ್ಟ ಇದೆ ಮಗಳಿಗೂ ಅವನೇ ವರನಾಗಬೇಕು ಅಂತ ಇಷ್ಟ ಇದೆ ಹೀಗಾಗಿ ಇಷ್ಟಾರ್ಥ ಸಿದ್ಧಿ ಆಯಿತು ಅಂತಲೇ ಅರ್ಥ ಇನ್ನೂ ಕೆಲಸ ಆಗಬೇಕಾದಷ್ಟೇ ಬಾಕಿ ಮದುವೆ ಕೆಲಸ ಕಾರ್ಯ ಮೂರು ಜನರು ಕೂಡ ಇದಕ್ಕೆ ಅನುಕೂಲರಾಗಿಯೇ ಇದ್ದಾರೆ ಹಾಂ ಹುಡುಗಿಯ ತಂದೆ ಹುಡುಗಿ ಮತ್ತು ಹುಡುಗ ಶುಭೇ ಲಗ್ನೇ ಸುಮುಹೂರ್ತೆ ಸಮಗತ್ತು ಸೇ ತಿಂ ತದಾ ದಾಸ್ಮಿ ಶಂಭವೇ ವಿಧೇ ಎಲೇ ಬ್ರಹ್ಮನೇ ಶುಭೇ ಲಗ್ನೇ ಸುಮುಹೂರ್ತೆ ಶುಭಲಗ್ನವುಳ್ಳ ಸುಮುಹೂರ್ತದಲ್ಲಿ ಆ ಶಂಕರನು ನಮ್ಮ ಮನೆಗೆ ಪಾಣಿಗ್ರಹಣಕ್ಕಾಗಿ ಬರಲಿ ಸಮಗ್ತತು ಸಾ ಸೇತಿ ಕಂ ಪಾಣಿಗ್ರಹಣ ಅಂದರೆ ಕೈ ಹಿಡೀಲಿಕ್ಕೆ ಪಾಣಿ ಅಂದರೆ ಕೈ ಅಂದರೆ ಮದುವೆ ಮಾಡಿ ಕೊಡ್ತೇನೆ ಅಂತೇಳಿ ಅವಳ ಕೈ ಹಿಡ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಕೈ ಹಿಡ್ಕೊಂಡು ಆಗ ನಾನು ನನ್ನ ಪುತ್ರಿಯನ್ನು ವಿಧಿ ಹೊತ್ತಾಗಿ ಮದುವೆ ಮಾಡಿ ಕೊಡ್ತೇನೆ ತದಾ ದಾಸ್ ತನ ಯಾ ಭಿಕ್ಷ ಶಂಭುವೇ ವಿಧಿ ಶಂಭುವಿಗೆ ಭಿಕ್ಷಾರೂಪವಾಗಿ ನನ್ನ ಕನ್ಯೆಯನ್ನು ಕೊಡ್ತೇನೆ ಇತ್ಯುವಾಚ ತಸ್ಮತ್ ತ್ವ ವೃಷಭಧ್ವಜ ಶುಭೇ ಮುಹೂರ್ತೇ ತದ್ವೇಷ್ಮ ಗಚ್ಚ ತಾಮಯ ಸ್ವಚ ಓ ಶಂಕರನೇ ಹೀಗೆ ಆ ದಕ್ಷನ ಹೇಳಿದ್ದಾನೆ ಇತಿ ಉಚ ಹೀಗೆ ಹೇಳಿದನು ಸಹ ಮಾಂ ದಕ್ಷ ಆದಕ್ಷನ ದಕ್ಷನ ನನಗೆ ಹೇಳಿದಾನೆ ತಸ್ಮಾತ್ ತ್ವ ವೃಷಭಧ್ವಜ ಹಾಗಾಗಿ ಓ ಶಿವನೇ ನೀನು ಶುಭೇ ಮುಹೂರ್ತೆ ತದ್ವೇಷ್ಮ ಗಚ್ಚ ಅವನ ಮನೆಗೆ ವೇಷ್ಮ ಅಂದರೆ ಗೃಹ ಅವನ ಮನೆಗೆ ಹೋಗು ಶುಭ ಮುಹೂರ್ತದಲ್ಲಿ ತಾಂ ಆನಯ ಮತ್ತು ಅವಳನ್ನು ಕರ್ಕೊಂಡು ಬರು ಬಾ ಬ್ರಹ್ಮೋವಾ ವಿವಾಹ ಅಂದರೂ ಅರ್ಥ ಆಗಿ ವಾಹ ಅಂದರೆ ವಾಹನ ಅಂದರೆ ಏನು ಕರೆದೊಯ್ಯುವಂಥದ್ದು ಹಾಗೆ ವಿವಾಹ ಅಂದರೆ ವಿಶೇಷವಾದವಾಗಿ ಕರೆದೊಯ್ಯತಕ್ಕಂಥ ಒಂದು ಸಂಸ್ಕಾರದ ವಿವಾಹ ಪತ್ನಿಯನ್ನು ಪರಿಗ್ರಹಣ ಮಾಡಿ ಕರ್ಕೊಂಡು ಹೋಗುವಂಥ ಒಂದು ಸಂಸ್ಕಾರ ವಿವಾಹ ಅಂದರೆ ಬ್ರಹ್ಮೋವಾಚ ಇದು ಶುತ್ವ ಮಮ ವಚೋ ಲೌಕಿಕೀ ಗತಿಮಿತ ಉಚ ವಿಹಸನ್ ರುದ್ರೋ ಮುನೇಮ್ ಇಲೈ ನಾರದನೆ ಈ ರೀತಿಯಾದ ನನ್ನ ಮಾತುಗಳನ್ನು ಕೇಳಿ ಲೋಕ ಸಾಮಾನ್ಯ ಜನಗಳ ವ್ಯವಹಾರದಲ್ಲಿ ಆಚರಿಸುತ್ತಾ ಭಕ್ತವತ್ಸಲನಾದ ಶಿವನ ಸಂತೋಷ ನಾನನ್ನು ಕುರಿತ ಹೀಗೆ ಹೇಳ್ತಾನೆ ರುದ್ರ ಉಚ ಗಮಿಷ್ಯೇ ನಾರದೇನ ಚ ಅಯಮೇವ ಜಗತ್ ಸೃಷ್ಟ ತಸ್ಮತ್ ತ್ವ ನದ ಮರೀಚ್ಛಾದೀನ್ ಸಪುತ್ರಾಂಶ ಮಾನಸಾನಪಿ ಸಂಸ್ಮರ ತೈಸಾರ್ಧಂ ದಕ್ಷ ನಿಲಯ ಗಮಿಷ್ಯೇ ಸಗಣೋ ವಿಧೇ ಅಲೆ ವಿಧಿಯೇ ನಿನ್ನೊಡನೆ ನೀವು ನಾರದನೊಡೆಯೂ ಸಹ ನಾನು ಈಗಲೇ ಆ ದಕ್ಷಿಣ ಮನೆಗೆ ಹೋಗ್ತೇನೆ ನೀನು ಜಾಗ್ರತೆಯಾಗಿ ಅಂದರೆ ಬಹುಬೇಗನೆ ನಾರದನನ್ನು ಮತ್ತು ಮರೀಚಿ ಮುನಿ ಮೊದಲಾದಂತಹ ನಿನ್ನ ಮಾನಸ ಕೂಡ ಸ್ಮರಿಸು ಹ್ಞೂ ನೀವು ನನ್ನ ಪ್ರಮಥ ಗಣಗಳೊಡನೆ ದಕ್ಷಿಣ ಮನೆಗೆ ಹೋಗ್ತೇನೆ ಅಂತೇಳಿ ಹೇಳ್ತಾನೆ ಇತ್ಯಜ್ಞಪ್ತೀಷ ಬ್ರಹ್ಮೋವಾಚ ಬ್ರಹ್ಮ ಹೇಳ್ತಾನೆ ಇತ್ಯಜ್ಞಪ್ತೋಹಮೀಷೇನ ಇತಿ ಆಜ್ಞಪ್ತ ಅಹಂ ಈಶೇನ ಲೋಕಾಚಾರ ಪೇಣ ಸಂಸ್ಮರ ನಾರದ ಚ ಮರೀಚ್ಯಾದೀನ್ಸುತಾಸ್ತ ಎಲೆ ನಾರದನೇ ಈಶ್ವರನು ಹೀಗೆ ವ್ಯವಹಾರಾನುಸಾರವಾಗಿ ಆಜ್ಞಾಪಿಸಲು ನಾನು ನಿನ್ನನ್ನು ನಾರದನಾದ ನಿನ್ನನ್ನು ಮರೀಚಿ ಮೊದಲಾದ ಮಾನಸಪುತ್ರ ಸಹ ಸ್ಮರಿಸಿದೆನು ನೆನಪು ತತಃ ಸಮಾಗತೇ ಮಾನಸಾಸ್ತನಯಾಸ್ತಯ ಮಮ ಸ್ಮರಣೇಣ ಹೃಷ್ಟಾಸ್ತೇ ಧೃತ ಮಾಧರ ಅವರು ಹೇಗೆ ಇವನ ಮನಸ್ಸಂಕಲ್ಪದಿಂದಲೇ ಜನಿಸಿದರೋ ಅದೇ ರೀತಿ ಮನಸ್ಸಿನಲ್ಲಿ ಯೋಚಿಸಿದ ಕೂಡಲೇ ಬಂದರು ಅವರನ್ನು ನೆನಪು ಮಾಡಿದ ಕೂಡಲೇ ಮನಸ್ಸಿನ ಶಕ್ತಿ ಅವರು ಹುಟ್ಟಿದ್ದು ಮಾನಸಿಕ ಸಂಕಲ್ಪದಿಂದ ಯೋಚನೆಯಿಂದ ಅದೇ ರೀತಿಯಲ್ಲಿ ಆ ರೀತಿ ಅವರನ್ನು ಪುನಃ ನೆನಪು ಮಾಡಿದಾಗ ಅವರು ಕೂಡ ಬಂದರು ಅಲ್ಲಿಗೆ ಹ್ಞೂ ಈಗ ನಾಗೇನು ಫೋನ್ ಮಾಡಬೇಕಿಲ್ಲ ಅಂದರೆ ಮನಸ್ಸಂಕಲ್ಪದ ಶಕ್ತಿ ಅಷ್ಟಿದೆ ಅಂಥೇಳಿ ಮನಸ್ಸಿನ ಶಕ್ತಿ ಆತ್ಮ ಆತ್ಮಶುದ್ಧಿ ಚಿತ್ತಶುದ್ಧಿ ಇಂದ್ರಿಯ ಇತ್ಯಾದಿಗಳು ನಿಯಂತ್ರಣ ಇದ್ದಲ್ಲಿ ಮನುಷ್ಯ ಬ್ರಹ್ಮಜ್ಞಾನಿ ಆಗಲ್ಲಿ ಅವನು ಅಥವಾ ತಪಸ್ವಿಯಾದಲ್ಲಿ ತಪಗು ಅವನು ಈ ಶಕ್ತಿಯನ್ನು ಪಡೆಯಬಲ್ಲ ದೂರದೃಷ್ಟಿ ಅಂತ ಹೇಳೋದು ಅದನ್ನೇ ದಿವ್ಯ ದೃಷ್ಟಿ ಅಂತೇಳಿ ಜ್ಞಾನದೃಷ್ಟಿ ಅಂತ ಹೇಳ್ತಾರೆ ಋಷಿ ಮುನಿಗಳದ್ದು ಸ್ಮರಣ ಮಾತ್ರದಿಂದ ಅವರು ಬಂದರು ವಿಷ್ಣು ಸಮಾಗದ ಸ್ತೂರ್ಣಂ ಸ್ಮೃತ ಶೈವರಾಟ್ ಸ ಸ್ವಸೈನ್ಯ ಕಮಲಯ ಗರುಡ ಆರುಢ ಇವಚ ಬಳಿಕ ರುದ್ರನು ಸ್ಮರಿಸಲು ಶಿವಭಕ್ತಶ್ರೇಷ್ಠನಾಥ ವಿಷ್ಣುವು ಸಹ ಸ್ಮೃತೋ ರುದ್ರೇಣ ಶೈವರಾಟ್ ರುದ್ರನಿಂದ ಸ್ಮರಿಸಲ್ಪಟ್ಟಾಗ ವಿಷ್ಣುವು ಕೂಡ ಬಹು ಶೈವರಾಟ್ ಶಿವ ಭಕ್ತರಲ್ಲಿ ಶ್ರೇಷ್ಠ ಶೈವರಲ್ಲಿ ಶ್ರೇಷ್ಠನಂತ ವಿಷ್ಣುವು ತನ್ನ ಸೈನ್ಯ ಸಮೇತನಾಗಿ ಪರಿವಾರ ಸಮೇತನಾಗಿ ಲಕ್ಷ್ಮಿಯೊಂದಿಗೆ ಕಮಲಯ ಗರುಡಾರೂಢ ಗರುಡನ ನೀರಿ ತನ್ನ ಸೈನ್ಯರೊಡನೆ ಅಲ್ಲಿಗೆ ಬಂದ ಅಥ ಚೈತ್ರಸ್ಥಿತೇ ಪಕ್ಷೇ ನಕ್ಷತ್ರೇ ಭಗದೈವತೆ ತ್ರಯೋದಶ್ಯಾ ದಿನ ಭಾನೌ ನಿರ್ಗಚ್ಚತ್ ಸಹ ಮಹೇಶ್ವರ ಆಮೇಲೆ ಶಿವನು ಚೈತ್ರಶುಕ್ಲ ಚ ತ್ರಯೋದಶಿ ಭಾನುವಾರ ಉತ್ತರಾನಕ್ಷತ್ರದಲ್ಲಿ ಪರಿವಾರದೊಡನೆ ಮದುವೆಗಾಗಿ ಹೊರಟ ಸರ್ವೈಸ್ರಗಣೈ ಸಾರ್ಧಂ ಬ್ರಹ್ಮವಿಷ್ಣುಪುರಸ್ಸರೈ ತೈರ್ಮುನಿರ್ಗಚ್ಚನ್ ಸಬಭ ಪಥಿಶಂಕರ ಎಲ್ಲ ದೇವತೆಗಳೊಡನೆ ಬ್ರಹ್ಮವಿಷ್ಣುಡನೆ ಮುನಿಗಳೊಡನೆ ಹೋಗುತ್ತಿರುವಾಗ ಆ ಶಿವನು ತುಂಬ ಶೋಭಿಸಿದ ಮಾರ್ಗ ಸಮುತ್ಸವೋ ಜಾತೋ ದೇವಾದೀನಾಂಚ ಗಚತಾಂ ತರಗಣಾನಂಚನಂದ ಮನಸಾ ಮತಿ ಸಾನಂದಮನ್ ಸಾನಂದ ಮನಸ ಮತಿ ಸಾನಂದ ಮನಸಾ ಅತಿ ಅಂಥೇಳಿ ಅತಿ ಸಮುತ್ಸವ ಅತ್ಯಂತ ಬಹುವಾದಂತಹ ಉತ್ಸವ ಉಂಟಾಯಿತು ಅಂತೇಳಿ ಆನಂದ ಉಂಟಾಯಿತು ಆನಂದ ಸಹಿತರಾದ ಮನಸ್ಸುಳ್ಳವರು ಉಳ್ಳವರಾದ ಅವರಿಗೆ ಎಲ್ಲರಿಗೂ ಕೂಡ ಮಾರ್ಗದಲ್ಲಿ ಸಂತೋಷದಿಂದ ಶಂಕರನನ್ನು ಹಿಂಬಾಲಿಸಿ ಹೋಗುತ್ತಿರತಕ್ಕಂತಹ ದೇವತೆಗಳು ಮೊದಲಾದವರು ಶಿವನಪ್ರಮದಗಳು ಮಹಾ ಉತ್ಸಾಹಭರಿತರಾಗಿದ್ದರು ಗಜ ಗೋವ್ಯಾಘ್ರಸರ್ಪಶ್ಚ ಜಟ ಚಂದಕಲಾ ತಥಾ ಜಗ್ ಮುಸ್ಸರ್ವೇ ಭೂಷಣತ್ವ ಯಥಾಯೋಗ್ಯಂ ಶಿವೇಚ್ಛಯ ಗಜ ಚರ್ಮ ಗೋ ವ್ಯಾಘ್ರಚರ್ಮ ಸರ್ಪಗಳು ಸಿಂಹ ಜಟೆಯಲ್ಲಿನ ಚಂದ್ರಕಲೆ ಇವೆಲ್ಲವೂ ಶಿವನ ಇಚ್ಛೆಯಂತೆ ಆಯಾ ಶಿವನ ಅಂಗಗಳಿಗೆ ಯೋಗ್ಯವಾದ ಅಲಂಕಾರಗಳಾದುವು ಗೋ ಅಂದ್ರೇನು ಇಲ್ಲಿ ನಂದಿವಾಹನವೇ ಅವನದ್ದು ಅವೆಲ್ಲವೂ ಅವನಿಗೆ ಭೂಷಣವಾದವು ನಂದಿ ವಾಹನ ಗಜಚರ್ಮ ಗಜಚರ್ಮ ಸೊಂಟದಿಂದ ಕೆಳಗೆ ವ್ಯಾಘ್ರ ಚರ್ಮ ಉತ್ತರೀಯ ಹೆಗಲಿಗೆ ಆಮೇಲೆ ಸರ್ಪಗಳು ಅವನ ಭೂಷಣ ಜಟ ಚಂದ್ರಕಲಾ ಜಟೆ ಜಟೆಯಲ್ಲಿನ ಚಂದ್ರಕಲೆ ಇವುಗಳೇ ಅವನ ಯೋಗ್ಯವಾದ ಅಲಂಕಾರಗಳಾದುವು ಶಿವನದ್ದು ಮತ್ತು ಚಿನ್ನದ ಆಭರಣ ಬೇಕು ಅವನಿಗೆ ಅವನು ನಿತ್ಯ ವಿರಾಗಿ ಪರಮ ವೈರಾಗಿ ವೈರಾಗ್ಯ ಮೂರ್ತಿ ನಿತ್ಯ ಯೋಗ ಧ್ಯಾನ ನಿರತನಾಗಿರ್ತಕ್ಕಂಥ ತಪಸ್ವಿ ಅವನು ಹಾಗಾಗಿ ಅವನ ಆಭರಣಗಳು ಅದೇ ನಿಜವಾಗಿ ಇನ್ನೊಂದು ದೃಷ್ಟಿಯಲ್ಲಿ ಅವನು ದಿಗಂಬರ ಅಂತೇಳಿ ದಿಕ್ಕಿ ಅವನಿಗೆ ಅಂಬರ ಬಟ್ಟೆ ಅಂಥೇಳಿ ದಿಕ್ಕುಗಳೇ ತತಃಕ್ಷಣೇನ ತತಃ ಕ್ಷಣೇನ ಬಲಿನ ಬಲಿವರ್ಧೇನ ವೇಗಿನ ಸವಿಷ್ಣು ಪ್ರಮುಖ ಪ್ರೀತಿಯ ಪ್ರಾಪ ದಕ್ಷರಹ ಆಮೇಲೆ ಆ ಶಿವನು ಬಲಿನ ಬಲಿವರ್ಧೇನ ಬಲಿವರ್ಧ ಅಂದರೆ ಎತ್ತು ನಂದಿ ಬಲಿನ ಅಂದರೆ ಶ್ರೇಷ್ಠವಾದ ಅಂದರೆ ಬಲಿಷ್ಠವಾದ ಪುಷ್ಟವು ಆಮೇಲೆ ಬಲಿವರ್ಧ ಅಂದರೆ ವೇಗವಾದ ವೇಗಿನ ವೇಗಶಾಲಿಯಾದಂತಹ ನಂದಿಕೇಶ್ವರನನ್ನು ಏರಿ ವಿಷ್ಣು ಮೊದಲಾದರೊಡನೆ ಸಂತೋಷದಿಂದ ದಕ್ಷಿಣ ಮನೆಯನ್ನು ಪ್ರವೇಶಿಸಿದ ತತೋ ದಕ್ಷೋ ವಿನೀತಾತ್ಮ ಸಂಪ್ರಹೃಷ್ಟತಮೂರುಹ ಪ್ರಯೌ ಸನ್ಮುಖಂ ತಯುಕ್ತ ಸಕಲೈರ್ ನಿಜೈ ಆಗ ದಕ್ಷಿಣ ಸಂತೋಷದಿಂದ ರೋಮಂಚೋಳೋನಾಗಿ ತನ್ನ ಪರಿವಾರದೊಡನೆ ಬಂದು ವಿನಯದಿಂದ ಆಶಿವನನ್ನು ಎದುರುಗೊಂಡ ಸರ್ವೇ ಸುರುಗುಣಸ್ತತ್ರ ಸ್ವಯಂ ದಕ್ಷಿಣ ತತ್ ಸತ್ಕೃತ ಪಾರ್ಶ್ವೇ ಶ್ರೇಷ್ಠಂಚ ಮುನಿ ಉಪವಿಷ್ಟ ದೇವತೆಗಳೆಲ್ಲರನ್ನೂ ದಕ್ಷಿಣ ಯೋಗ್ಯವಾಗಿ ಸತ್ಕರಿಸಿ ಅವರವರಿಗೆ ಉಚಿತವಾದ ಆಸನವನ್ನು ಕೊಟ್ಟು ಕ್ರಮವಾಗಿ ಕುಂಡಿರಿಸಿ ಉಪಚಾರ ಮಾಡಿದ ಪರಿವಾರ್ಯಾಖಿಲಾನ್ ದೇವಾನ್ ಗಣಾಂಚ ಮುನಿಭಿ ಯಥಾ ದಕ್ಷಸಮಾನ ಯಸ ಗೃಹಾಭ್ಯಂತರ ಶಿವಂ ಆಮೇಲೆ ಎಲ್ಲ ದೇವತೆಗಳು ಪ್ರಮಥಗಳು ಪ್ರಮಥಗಣಗಳು ಪ್ರಮಥನ ಶೀಲರ ಅಂಥ ಗಣಗಳು ಶಿವನ ಪ್ರಥಮ ಅಲ್ಲ ಪ್ರಮಥ ಪ್ರಮಥನ ಅಂದರೆ ನಾಶ ಮಾಡತಕ್ಕಂಥ ಸಂಹಾರ ಮಾಡತಕ್ಕಂಥವು ಶಕ್ತಿ ಉಡುವಗಳು ಗಣಗಳು ಮುನಿಗಳು ಪ್ರಮಥಗಣಗಳೆಲ್ಲ ಶಿವನ ಸ್ವರೂಪರೇ ಆಗಿರ್ತಾರೆ ನೋಡಲಿಕ್ಕೆ ಕಾರಣವಾಗ ಶಿವನ ಹಾಗೆ ಇರ್ತಾರೆ ಆಕಾರ ಎಲ್ಲ ಅಂಥೇಳಿ ಹೇಳ್ತಾರೆ ಪುರಾಣದಲ್ಲಿ ಮುನಿಗಳು ಇವರೊಡನೆ ಶಿವನನ್ನು ಮನೆಯ ಒಳಗೆ ಬಂದ ದಕ್ಷ ಅಥ ದಕ್ಷ ಪ್ರಸನ್ನ ಆತ್ಮ ಸ್ವಯಂ ಸರ್ವೇಶ್ವರಂ ಹರಂ ಸಮಾನರ್ಚ ವಿದಾನೇನ ದತ್ವಾಸನ ಅನುತ್ತಮ ಅಲ್ಲಿ ಶಿವನಿಗೆ ಮಹಾರ್ಘವಾದ ಸಿಂಹಾಸನವನ್ನು ಕೊಟ್ಟು ಸರ್ವೇಶ್ವರನಾದನನ್ನು ಪ್ರಸನ್ನತೆಯಿಂದ ವಿಧಿವತ್ವವಾಗಿ ಪೂಜಿಸ್ತಾನೆ ಸಮಾನಾರ್ಚ ಸಂ ಆನರ್ಚ ಅರ್ಚಿಸಿದ ಅಂಥೇಳಿ ಚೆನ್ನಾಗಿ ಸಮ್ಯಕ್ ಆನರ್ಚ ಅರ್ಚಿತವನು ತಥೋ ವಿಷ್ಣುಂಚ ವಿಪ್ರಾನ್ ಸುರಾನ್ ಸರ್ವಾನ್ ಗಣಾಂತ್ ತಥಾ ಪೂಜೆಯ ಮಾಸಭಕ್ತ ಯಥೋಚಿತ ವಿಧಾನ ಅಥ ವಿಷ್ಣುವನ್ನು ನನ್ನನ್ನು ಅಂದರೆ ಬ್ರಹ್ಮನನ್ನು ಎಲ್ಲ ದೇವತೆಗಳು ಮತ್ತು ರಾಮದ ಗಣಗಳನ್ನು ಮುನಿಗಳನ್ನು ಸಹ ಭಕ್ತಿಯಿಂದ ಪೂಜಿಸಿದ ದಕ್ಷ ಯಥೋಚಿ ಪೂಜಾ ತೇಷಾಂ ಪೂಜಾ ಚಕಾರ ಸಂವಿಧೋ ಮುನಿರ್ಮಸಃ ಪುನಃ ಯಥೋಚಿತವಾಗಿ ಪೂಜೆಯನ್ನು ಮಾಡಿ ಆಸನವನ್ನು ಕೊಟ್ಟು ಮಾನಸಪುತ್ರ ಮುನಿಗಳಿಗೆ ಸ್ವಾಗತವನ್ನು ವಹಿಸಿ ಕುಶಲ ಪ್ರಶ್ನೆಯನ್ನು ಮಾಡಿದೆ ತೋ ಮಾಂ ಪಿತರಂ ಪ್ರಾಹ ದಕ್ಷ ಪ್ರೀತಿಯ ಹಿಮತ್ಸುತಃ ಪ್ರಣಿಪತ್ಯ ಕರ್ಮ ಕಾರ್ಯ ವೈವಾಹಿಕಂ ವಿಭೋ ಬಳಿಕ ನನ್ನ ಸೂತನಾ ದಕ್ಷಣ ನಮಸ್ಕರಿಸಿ ಓ ತಂದೆಯಾದ ಬ್ರಹ್ಮನಿ ನೀನೇ ಈ ವಿವಾಹವನ್ನು ನೆರವೇರಿಸಿಕೊಡಬೇಕು ಮಾಡಿಸಬೇಕು ಅಂತೇಳಿ ಪ್ರಾರ್ಥಿಸ್ತಾನೆ ಬಾಢಮಿತ್ಯ ಇಹಮ ಬಾಢಮಿತಿ ಅಹಂ ಅಪಿ ಉಕ್ತ ಬಾಢಮಿತ್ಯಹ್ಯುಕ್ತ ಪ್ರಹೃಷ್ಟೇನಾಂತರಾತ್ಮನಾ ಸಮುತ್ಥಾಯ ತಥೋ ಕಾರ್ಷಂ ತತ್ಕಾರ್ಯಮಿಲಂ ತಥಾ ಆಗಲಿ ಅಂತೇಳಿ ಅಂಗೀಕರಿಸಿ ನಾನು ಸಂತೋಷದಿಂದ ಎದ್ದು ವಿಧಿವತ್ವ ವಿವಾಹ ಕ್ರಮವನ್ನು ಮಾಡಿಸಿದೆ ಎಲ್ಲವನ್ನು ಅಖಿಲಂ ತತಃ ಶುಭೇ ಮುಹೂರ್ತೆ ಲಗ್ನೆ ಗ್ರಹಬಲಾನ್ವಿದೆ ಸತೀಂ ನಿಜಸು ದಕ್ಷೋ ದದೌ ಹರ್ಷೇಣ ಶಂಭವೇ ಆಗದಕ್ಷನು ಗ್ರಹಬಲದಿಂದ ಕೂಡಿರುವ ಒಳ್ಳೆಯ ಲಗ್ನವಿರುವ ಸುಮುಹೂರ್ತದಲ್ಲಿ ತನ್ನ ಪುತ್ರಿಯಾದ ಸತಿಯನ್ನು ಸಂತೋಷದಿಂದ ಹರ್ಷದಿಂದ ಶಂಕರನಿಗೆ ಶಿವನಿಗೆ ಮದುವೆ ಮಾಡಿಕೊಟ್ಟ ಉದ್ವಾಹ ವಿಧಿ ಸೋವಿ ಪ್ರಾಣಿಂಜಗ್ರಾಹ ಹರ್ಷಿತ ದಾಕ್ಷಾಯಣ್ಯ ವರತನೋಸ್ತಾನುಷ್ವ ಆಗ ಶಿವನು ಸಹ ವಿವಾಹ ವಿಧಿಯಂತೆ ಸುಂದರಿಯಾದ ಸತೀ ದೇವಿಯ ಪಾಣಿಗ್ರಹಣವನ್ನು ಸಂತೋಷ ಮಾಡಿದ ಅಹಂಹರಿಸ್ತ್ ವೈ ಮುನಯಶ್ಚ ಸುರಗಣ ನೇಮು ಸರ್ವೇ ಸಂಸ್ತು ಸ್ತೋಷಯು ಈಶ್ವರೀ ತೋಷಯ ಮಾಸು ಈಶ್ವರೀ ನಾನು ವಿಷ್ಣು ನೀನು ಅಂದರೆ ನಾರದ ಮೊದಲಾದ ಮುನಿಗಳು ದೇವತೆಗಳು ಪ್ರಮೋದಗಣಗಳು ಸಹ ಆಗ ಶಂಕರನನ್ನು ಹಾಗೂ ದಾ ಸತಿ ದಾಕ್ಷಾಯಿಣಿಯ ಅಂತಹ ದಕ್ಷಿಣಪುತ್ರಿಯ ಅಂತ ಸತಿಯನ್ನು ಸ್ತೋತ್ರ ಮಾಡಿ ಸಂತೋಷಗೊಳಿಸಿದೆವು ಸಮತ್ಸವೋ ಮಹಾನ್ ನೃತ್ಯಗಾನ ಪುರಸ್ಸರ ಆನಂದಂ ಪರಮಂ ಜಗ್ಮುಹ ಸರ್ವೇ ಮುನಿಗಣಾಸ್ ಆಗ ನರ್ತನ ಗಾನ ಮೊದಲಾದವುಗಳಿಂದ ಉತ್ಸವವು ಮಹಾ ವಿಜೃಂಭಣೆಯಿಂದ ಎಲ್ಲ ದೇವತೆಗಳು ಮುನಿಗಳು ತುಂಬ ಹರ್ಷವನ್ನು ಹೊಂದಿದರು ಕನ್ಯಾಂದತ್ವಾ ಭೂ ತದಾ ದಕ್ಷೋ ಹಿಮತ್ಸುಧ ಶಿವ ಶಿವೌ ಪ್ರಸನ್ನೌಚ ನಿಖಿಲಂ ಮಂಗಲಾಲಯಂ ದಕ್ಷನು ಸಹ ತನ್ನ ಕನ್ಯೆಯನ್ನು ಕೊಟ್ಟು ಶಿವನಿಗೆ ಕೊಟ್ಟು ಕೃತಾರ್ಥನಾದ ಕೃತಕೃತ್ಯನಾದ ಶಿವಸತಿಯರು ಕೂಡ ಅಂದರೆ ಮಾಡಿದ್ದು ಅವನ ಇಷ್ಟಾರ್ಥ ನೆರ ನೆರವೇರಿದಂಥೇಳಿ ಕೃತ ಅರ್ಥ ಅರ್ಥ ಅಂದರೆ ಏನು ಇಷ್ಟಾರ್ಥ ಕೃತ ಮಾಡಲ್ಪಟ್ಟದ್ದಾಯಿತು ಅವನಿಷ್ಟಾರ್ಾರ್ಥವು ಈಡೇರಿಸಲ್ಪಟ್ಟಿತು ಅಂತೇಳಿ ಕೃತಾರ್ಥನಾದ ಕೃತ ಕೃತ್ಯನಾದ ಅಂದ್ರೇನು ಕೃತ ಅಂದರೆ ಮಾಡಲ್ಪಟ್ಟದ್ದು ಕೃತ್ಯ ಅಂದ್ರೇನು ಕಾರ್ಯ ಅವನಿಗೇನು ಮಾಡಬೇಕು ಅಂತಿತ್ತು ಕಾರ್ಯ ಅದು ಮಾಡಲ್ಪಟ್ಟಿತ್ತು ಅಂತೇಳಿ ಶಿವ ಸತಿಯರು ಕೂಡ ಪ್ರಸನ್ನರಾದರು ಶಿವ ಮತ್ತು ಸತಿಯರು ಕೂಡ ಶಿವ ಶಿವವು ಶಿವ ಅಂದರೆ ಶಿವೆ ಶಿವವು ಅಂದರೆ ಶಿವ ಶಿವಶ್ಚ ಶಿವ ಶಿವವು ರಾಮಶ್ಚ ಲಕ್ಷ್ಮಣಶ್ಚ ರಾಮ ಲಕ್ಷ್ಮಣವು ಅಂತ ಹೇಳಿದಾಗೆ ದ್ವಂದ್ವ ಸಮಾಸಿ ಶಿವ ಚಿವಶ್ಚ ಶಿವ ಅಂದರೆ ಸ್ತ್ರೀಲಿಂಗ ಶಬ್ದ ಶಿವಃ ಶಿವಶ್ಚ ಅಲ್ಲಿ ಸುತ್ತೂಸಂಧಿ ಆಗ್ತದೆ ಹಾಗೆ ಶಿವೆ ಅಥವಾ ಶಿವ ಮತ್ತು ಶಿವನು ಇಬ್ಬರು ಸೇರಿ ಶಿವ ಶಿವವು ಅಂಥೇಳಿ ಆಯಿತು ಅಂದರೆ ರಾಮ ರಾಮವು ರಾಮ ಅಲ್ಲಿ ಇಬ್ರಿಗಾಗುವಾಗ ರಾಮ ಅಂತ ಬರ್ತದೆ ಹಾಗೆ ಶಿವವು ಎರಡು ಸೇರಿ ಆಗುವ ಶಿವ ಶಿವವು ಪ್ರಸನ್ನವು ವಿಶೇಷನ ವಿಶೇಷ ಎರಡಕ್ಕೂ ಯಲ್ ಲಿಂಗಂ ಯದ್ವಚನ ಯಾ ಚ ವಿಭಕ್ತಿ ವಿಶೇಷಣ ವಿಶೇಷ್ಯ ತಲ್ಲಿಂಗಂ ತದ್ವಚನ ಸಾ ಚ ವಿಭಕ್ತಿ ವಿಶೇಷ್ಯಸ ವಿಶೇಷಣ ವಿಶೇಷ್ಯಗಳೆರಡಕ್ಕೂ ಒಂದೇ ಲಿಂಗ ವಿಭಕ್ತಿವಚನಗಳು ಬೇಕು ಅಂತೇಳಿ ಇದೆ ವ್ಯಾಕರಣ ಸೂತ್ರ ವ್ಯಾಕರಣಶಾಸ್ತ್ರದ ಪ್ರಕಾರ ಹಾಗಾಗಿ ಶಿವಶಿವರಿಬ್ಬರು ಪ್ರಸನ್ನರಾದರು ಪ್ರಸನ್ನವು ಚ ನಿಖಿಲಂ ಮಂಗಲಾಲಯಂ ಎಲ್ಲವೂ ಮಂಗಳವಾಯಿತು ಸುಖಮಯವಾಯಿತು ಇಷ್ಟೀ ಶಿವಮಹಾಪುರ ದ್ವಿತೀಯ ರುದ್ರಸಮಿತಾಂ ಏ ಸತೀ ಕನ್ಯದಾನವರ್ಣನ ಅಷ್ಟಾಶೋಧ್ಯಾ ಇಲ್ಲಿಗೆ ಶ್ರೀ ಶಿವಮಹಾಪುರದಲ್ಲಿ ಎರಡನೇ ದಾಸ ರುದ್ರಸಿತಿಯಲ್ಲಿ ಪುನಃ ಎರಡನೇ ದಾಸ್ ಸತಿಖಂಡದಲ್ಲಿ ಕನ್ಯಾರ್ಣನ ಸತಿ ಶಿವಹವರ್ಣನೆ ಎನ್ನತಕ್ಕಂತಹ ಹದಿನೆಂಟನೇ ಅಧ್ಯಾಯ ಮುಗೀತು ಹರೇರ ಶಿವಾರ್ಪಣಮಸ್ತು ಓಂ ತತ್ಸ